ಹಿರೆಯ ಹಿರಿಯಣ್ಣನವರು ಈ ಮೂರು ಗುಣಗಳಿಗೂ ಆದರ್ಶ ಸ್ವರೂಪರಾಗಿದ್ದರು ಅವರು ಸತ್ಯದ ವಿನ ಯಾವ ವಿಧವಾದ ಆಕಾಂಕ್ಷೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಡೆದವರಲ್ಲ ಮೇಲಿನವರ ಮುಖ್ಯೋಲ್ಲಾಸಕ್ಕಾಗಿ ಪ್ರಯತ್ನಿಸಿದವರಲ್ಲ ಪ್ರತಿಯಾಗಿ ಮೇಲಧಿಕಾರಿಗಳ ಮನಸ್ಸಿಗೆ ಇಷ್ಟವಾಗಿರದ ಸತ್ಯವನ್ನು ಸ್ಪಷ್ಟವಾಗಿ ಹೇಳಿದವರು ಈ ಸತ್ಯನಿಷ್ಠೆಯಿಂದ ಕೊಂಚ ಮಟ್ಟಿನ ಸಹಿಸಿದವರು ಅವರು ಸತ್ಯ ನುಡಿಯುವುದರಲ್ಲಿ ನಿಷ್ಠೂರ ಮಾಡಿದವರಲ್ಲ ಯಾವ ಸಮಯದಲ್ಲಿಯೂ ಗಂಟಲನ್ನು ದೊಡ್ಡದು ಮಾಡಿದವರಲ್ಲ ಅವರು ಆಡಿದ ಮಾತು ಸಾಮಾನ್ಯವಾಗಿ ಯಾರನ್ನು ಉದ್ದೇಶಿಸಿತ್ತು ಅವರಿಗೆ ಕೇಳಿಸುವಷ್ಟು ಮಾತ್ರ ಅವರ ಧ್ವನಿ ಇರುತ್ತಿತ್ತು ಅವರು ಹೆಚ್ಚು ಮಾತಿನವರಲ್ಲ ಹೆಚ್ಚು ಧ್ವನಿಯವರೂ ಮಾತು ಧ್ವನಿಯು ಸ್ವಮ ಸ್ವಾಮ್ಯವಾಗಿದ್ದವು ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ಮೋ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 ಅವಶ್ಯವಲ್ಲದ್ದನ್ನು ಎಂದರೆ ಯಾವುದನ್ನು ವಾಚಕರು ತಾವಾಗಿ ಊಹಿಸಿಕೊಳ್ಳಲಾಗುತ್ತದೆಯೋ ಅಂತದ್ದನ್ನು ಹೇಳುವುದಿಲ್ಲ ಈ ಕಟ್ಟುನಿಟ್ಟಿನ ನಿಯಮವನ್ನು ತಮ್ಮ ಗ್ರಂಥ ಹಿರಿಯಣ್ಣನವರು ಇಟ್ಟುಕೊಂಡಿದ್ದರು ಅವರು ಬರೆದಿರುವ ಗ್ರಂಥಗಳಲ್ಲಿ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ ಎಸೆನ್ಷಿಯಸ್ ಆಫ್ ಇಂಡಿಯನ್ ಫಿಲಾಸಫಿ ಈ ಎರಡು ಗ್ರಂಥಗಳು ಗ್ರಂಥ ಲೇಖನ ಹೇಗಿರಬೇಕೆಂಬುದಕ್ಕೆ ಉದಾಹರಣೆಗಳು ಪ್ರತಿಯೊಂದು ವಿಷಯವೂ ವಿಷದಪಟ್ಟಿದೆ ವಾಕ್ಕಗಳು ಸರಳವಾಗಿವೆ ಮತ್ತು ನಿಷ್ಕರ್ಷೆಯನ್ನು ತೋರಿಸುತ್ತವೆ ವಿಷಯವು ಗಂಭೀರವೂ ಗಹನವೂ ಆದದ್ದರಿಂದ ಅವರ ವಾಕ್ಯಗಳ ವಿಷದತೆಯು ಸರಳತೆಯೂ ಓದುಗರಿಗೆ ಮನಪ್ರಸಾದಕರವಾಗಿ ಒಂದು ಮೃದುಕಾಂತಿಯನ್ನು ತುಂಬಬಲ್ಲದಾಗಿವೆ ಗ್ರಂಥ ಸಂಪಾದನೆ ಈ ಗ್ರಂಥಗಳ ಜೊತೆಗೆ ಅವರು ಕೆಲವು ಕ್ಲಿಷ್ಟವಾದ ವೇದಾಂತ ಗ್ರಂಥಗಳನ್ನು ಸಂಪಾದನೆ ಮಾಡಿ ಉಪೋ ಗತ ಟಿಪ್ಪಣಿಗಳಿಂದ ವಾಚಕರಿಗೆ ಸುಲಭಪಡಿಸಿದ್ದಾರೆ ಇಂತ ಸಂಸ್ಕೃತ ಗ್ರಂಥಗಳಲ್ಲಿ ವೇದಾಂತಸಾರ ನೈಷ್ಕರ್ಮ್ಯ ಸಿದ್ಧಿ ಇಷ್ಟಸಿದ್ಧಿ ಇವು ಮುಖ್ಯವಾದವು ಇಷ್ಟಸಿದ್ಧಿ ಎಂಬುದು ಜ್ಞಾನ ಸಾಧನದ ವಿಷಯವನ್ನು ಕುರಿತದ್ದು ಅದು ಬಹು ಕ್ಲಿಷ್ಟವಾದ ಗ್ರಂಥ ತರ್ಕಭೂಯಿಷ್ಟವಾದದ್ದು ಅದರಲ್ಲಿ ಒಂದು ವಸ್ತುವು ತನ್ನ ಇರುವಿಕೆಯನ್ನು ನಮಗೆ ಹೇಗೆ ತಿಳಿಸಿಕೊಡುತ್ತದೆ ಎಂಬುದು ವಿಚಾರ ಇದನ್ನು ಪಾರಿಭಾಷಿಕವಾಗಿ ಖ್ಯಾತಿ ಎಂದು ಹೇಳುತ್ತಾರೆ ಈ ಗ್ರಂಥಕ್ಕೆ ಹಿರಿಯಣ್ಣನವರು ಇಂಗ್ಲಿಷಿನಲ್ಲಿ ಬರೆದಿರುವ ಪೀಠಿಕೆ ಅದು ತಾನೇ ಒಂದು ಸ್ವತಂತ್ರ ಗ್ರಂಥವೆಂದು ಹೇಳಬಹುದು ಹಿರಿಯಣ್ಣನವರು ಈಶ ಖೇನ ಕಟೋನಿ ಪಿಷತ್ತುಗಳನ್ನು ಬೃಹದಾರಣ್ಯಕದ ಕೆಲವು ಭಾಗಗಳನ್ನು ಶಾಂಕರ ಭಾಷೆಯ ಸಮೇತವಾಗಿ ಇಂಗ್ಲಿಷಿಗೆ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ ಹಿರಿಯೇಣ್ಣನವರ ಇಂಗ್ಲಿಷ್ ಸಾಹಿತ್ಯ ಪ್ರಜ್ಞೆಯು ಅವರ ಸಂಸ್ಕೃತ ಪ್ರಜ್ಞೆಗಿಂತ ಕಡಿಮೆಯಾದದ್ದಲ್ಲ ಅವರು ಸಂಸ್ಕೃತ ಪ್ರೊಫೆಸರ್ ಆಗದೆ ಹೋಗಿದ್ದಿದ್ದರೆ ಇಂಗ್ಲಿಷ್ ಪ್ರೊಫೆಸರ್ ಆಗಬಹುದಾಗಿತ್ತು ಶೇಕ್ಸ್ಪಿಯರ್ನ ಸಾಹಿತ್ಯದಲ್ಲಿಯೂ ವರ್ಡ್ಸ್ ಮೊದಲಾದವರ ಇಂಗ್ಲಿಷ್ ಕಾವ್ಯಗಳ ವಿಷಯದಲ್ಲಿಯೂ ಅವರು ತುಂಬಾ ಉತ್ಸಾಹಿಗಳಾಗಿದ್ದರು ಒಂದು ಸಾರಿ ಏನೋ ಚರ್ಚೆ ನಡೆಯುತ್ತಿದ್ದಾಗ ಅವರು ಕೇವಲ ಜ್ಞಾಪಕದಿಂದ ವರ್ಸ್ವತ್ ಕವಿಯ ಒಂದು ಸಾನೆಟ್ ಪದ್ಯದ ಉದಾಹರಣೆ ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಇದಲ್ಲದೆ ಅವರು ಲಂಡನ್ ಟೈಮ್ಸ್ ಪತ್ರಿಕೆಯ ವಾರ ವಾರದ ಸಪ್ಲಿಮೆಂಟ್ ಎಂಬ ಸಾಹಿತ್ಯ ವಿಮರ್ಶನಾ ಪತ್ರಿಕೆಯನ್ನು ಅದರಂತೆ ಪ್ರಮಾಣಭೂತವೆನಿಸಿದ ಇತರ ಇಂಗ್ಲಿಷ್ ಪತ್ರಿಕೆಗಳನ್ನು ಅತಿಶಯವಾದ ಆಸಕ್ತಿಯಿಂದ ವ್ಯಾಸಂಗ ಮಾಡಿ ಗಮನಾರ್ಹವೆಂದು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 ಎಲ್ಲಾ ಸರಳ ಎಲ್ಲ ಗಂಭೀರ ಮನೆಯಲ್ಲಿ ಅವರ ಪುಸ್ತಕ ಭಂಡಾರದಲ್ಲಿ ಆರಿಸಿ ಆರಿಸಿದ ಗ್ರಂಥಗಳಿದ್ದವು ವರ್ಷಕ್ಕೊಮ್ಮೆ ಅವರು ತಮ್ಮಲ್ಲಿ ಸೇರಿದ್ದ ಪುಸ್ತಕಗಳನ್ನೆಲ್ಲ ಪುನಃ ಪರೀಕ್ಷೆ ಮಾಡಿ ಎರಡನೆಯ ಪುಸ್ತಕಗಳನ್ನು ಬೇರೆ ಮಾಡಿ ಯಾರಿಗಾದರೂ ಕೊಟ್ಟು ಅವರ ಇನ್ನೊಂದು ದೊಡ್ಡ ಗುಣ ಚೊಕ್ಕಟ ಪುಸ್ತಕವಾಗಲಿ ಕುರ್ಚಿಯಾಗಲಿ ಸಣ್ಣ ಮೇಜ್ ಎಲ್ಲ ಚೊಕ್ಕವಾಗಿರಬೇಕು ಮನೆಯಲ್ಲಿ ಅವರು ಸಾಮಾನ್ಯವಾಗಿರುತ್ತಿದ್ದದ್ದು ಮನೆಯ ಮುಂದುಗಡೆಯ ಕೊಠಡಿಯಲ್ಲಿ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 ಅತಿಥಿಗಳು ಯಾರಾದರೂ ಬಂದಾಗ ಅವರನ್ನು ಆ ಅರ್ಧ ಆರಾಮ ಕುರ್ಚಿಯ ಮೇಲೆ ಕುಡಿಸಿ ತಾವು ಸ್ತೂಲಿನ ಮೇಲೆ ಕೂಡುವರು. ಈ ಮರ್ಯಾದೆ ಎಂದು ತಪ್ಪಿದ್ದಲ್ಲ ಬಂದ ಅತಿಥಿಗಳು ಒಬ್ಬರಿಗಿಂತ ಹೆಚ್ಚಾಗಿದ್ದರೆ ಮುಕ್ಕವರು ಬೆಂಚಿನ ಮೇಲೆ ಕೂಡುವರು ಈ ಕೂಡುವ ಕೋಣೆಯ ಹಿಂಭಾಗದಲ್ಲಿ ಗ್ರಂಥ ಭಂಡಾರ ಅಲ್ಲಿಯೂ ಚೊಕ್ಕಟ್ಟ ಒಂದು ಕಣವೂ ಧೂಳಿರುತ್ತಿರಲಿಲ್ಲ ಎಲ್ಲವನ್ನೂ ಹೊರೆಸ್ ಹೊರೆಸಿಡುತ್ತಿದ್ದರು ಕಾಲನಿಯಮ ಹಿರಿಯಣ್ಣನವರ ಕಾಲನಿಯಮ ಪಾಲನೆಯು ಪ್ರಶಂಸೆಗೆ ಅರ್ಹವಾದದ್ದು ನಾನು ಒಂದು ಸೋಮವಾರ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಅವರನ್ನು ನೋಡುವುದಕ್ಕಾಗಿ ಅವರ ಮನೆಗೆ ಹೋಗುವ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 ನನ್ನ ಮಾತು ಅವರಿಗೆ ಕೇಳಬೇಕು ಇತರರಿಗೆ ಕೆಳ ಕೇಳಿಸಬೇಕಾದದ್ದಿಲ್ಲ ಎಷ್ಟೋ ಅಷ್ಟು ಮಾತು ಎಷ್ಟು ಅವಶ್ಯವೋ ಅಷ್ಟೇ ಧ್ವನಿಗಾತ್ರ ಹಿರಿಯಣ್ಣನವರಲ್ಲಿ ಯಾವ ಬಗೆಯ ಆಡಂಬರವೂ ಇರಲಿಲ್ಲ ಉಡುಗೆ ತೊಡುಗೆ ಮಾತು ಅಂಗಾಂಗಸಂಜ್ಞೆ ಯಾವುದರಲ್ಲೂ ದರ್ಪದ ಛಾಯಿಯಿಲ್ಲ ಇಬ್ಬರು ಮಾನ್ಯರಾದ ಸಂಸ್ಕೃತ ಪುರುಷರು ಪರಸ್ಪರ ಹೇಗೆ ನಡೆದುಕೊಳ್ಳುತ್ತಾರೋ ಆ ಬಗೆಯ ನಡವಳಿಕೆ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 ಪ್ರತಿಯಾಗಿ ಅವರು ಸಾಂಪ್ರದಾಯಿಕ ಪಂಡಿತರನ್ನು ಆದರದಿಂದ ಬರಮಾಡಿಕೊಂಡು ವಿಚಾರ ವಿನಿಮಯ ಮಾಡುತ್ತಿದ್ದರು ಹೀಗೆ ಅವರಲ್ಲಿ ಹೆಚ್ಚಾಗಿ ಹೋಗಿ ಬರುತ್ತಿದ್ದ ವಿದ್ವಾಂಸರು ಅದ್ವೈತ ವೇದಾಂತಿಗಳಾದ ಬ್ರಹ್ಮಶ್ರೀ ಪಾಲಘಾಟ್ ನಾರಾಯಣಶಾಸ್ತ್ರಿಗಳು ಒಬ್ಬರು